ಧರ್ಮಪ್ರಕಾಶ ಸಜ್ಜನರಾಯರು ಮಂಡಿ ಹಿರಿಯಣ್ಣನವರ ಹೆಸರನ್ನ ಕೂ ಕೂಡ ನೆನಪಿಗೆ ಬರತಕ್ಕ ಹೆಸರು ಧರ್ಮಪ್ರಕಾಶ ಹೆಸ್ ಸಜ್ಜನರಾಯರದು ಅವರಿಪರು ಅಶ್ವಿನಿ ದೇವತೆಗಳ ಹಾಗೆ ಜೊತೆ ಜೊತೆಯಾಗಿ ಇರುತ್ತಿದ್ದರು ಪ್ರತಿದಿನವೂ ಇಬ್ಬರೂ ಸೇರಿ ವಾಯು ಸೇವನೆಗೆ ಹೊರಡುವರು ಪ್ರತಿ ಸಂಜೆಯೂ ಹಾಗೆಯೇ ಹಾಗೆಯೇ ಒಂದೇ ಜೀವ ಎರಡು ದೇಹಗಳಲ್ಲಿ ವ್ಯವಹಾರ ನಡೆಸುತ್ತಿದೆಯೋ ಎಂಬಂತೆ ಇತ್ತು ಅವರಲ್ಲೊಬ್ಬರನ್ನು ಮಾತ್ರ ಸ್ನೇಹಿತರು ಕಂಡರೆ ಏನೋ ಒಬ್ಬರೇ ಇದ್ದಿರಲ್ಲ ಅವರಲ್ಲಿ ಎಂದು ಕೇಳುವುದು ವಾಡಿಕೆ ನನಗೆ ಹಿರಿಯಣ್ಣನವರ ಪರಿಚಯವಾಗುವುದಕ್ಕೆ ಎಷ್ಟೋ ಕಾಲ ಹಿಂದೆ ಸಜ್ಜನರಾಯ ಸಜ್ಜನರಾಯರ ವಿಶ್ವಾಸ ಆಗ ಅವರ ವ್ಯಾಪಾರ ತುಪ್ಪದಾಂಜನಿಯ ಗುಡಿಯ ಬೀದಿಯಿಂದ ಉತ್ತರದ ಕಡೆಗೆ ದೊಡ್ಡಪೇಟೆಯಲ್ಲಿತ್ತು ಅವರ ಅಡಿಯಂದಿರು ನನ್ನ ಮಾನ್ಯ ಸ್ನೇಹಿತರು ಮನ್ನಾಜಿ ರಾಯರು ಅವರೊಡನೆ ವ್ಯಾಪಾರದಲ್ಲಿದ್ದರು ಆಗಿನ ಒಂದು ಸಂದರ್ಭ ನನ್ನ ಜ್ಞಾಪಕದಲ್ಲಿ ನಿಂತಿದೆ ಕುದುರೆಯ ಪ್ರಸಿದ್ಧಿ ಸುಬ್ಬ ಸಜ್ಜನರಾಯರು ಆಗ ಫಸ್ಟ್ ಕ್ಲಾಸ್ ಕೋಚ್ ಗಾಡಿಯನ್ನು ಇಟ್ಟಿದ್ದರು ಅದರ ಕುದುರೆಯ ಪ್ರಸಿದ್ಧಿ ಆಗ ಬೆಂಗಳೂರಿನಲ್ಲೆಲ್ಲ ಜನಜನಿತವಾಗಿತ್ತು ಮುಖದಿಂದ ಬಾಲದವರೆಗೂ ಒಂದು ಅಂಗುಲ ಬೆಳೆದ ಸಂಪೂರ್ಣ ಗುಡುಪಾದ ಮೈಬಣ್ಣ ಅದು ಕಾಂತಿಯುಳ್ಳು ಅದರ ನಡಿಗೆ ಕುಳಿತವೆನ್ನಬೇಕು ಅದಕ್ಕೆ ನವಾರು ಮೊದಲಾದವನ್ನು ಬೆಳ್ಳಿಯಿಂದಲೂ ರೇಷ್ಮೆಯಿಂದಲೂ ಮಾಡಿಸಿದರು ಬೆಂಗಳೂರು ಜನಕ್ಕೆ ಕಣ್ಣಿಗೆ ಹಪ್ಪಾ ಮಾಡಿಸುವ ಪದಾರ್ಥವೆಂದರೆ ಸಜ್ಜನರಾಯರ ಕುದುರೆ ಏನು ಸೊಗಸಾದ ಕುದುರೆ ಏನು ಅಂದವಾದ ನಡಿಗೆ ಆ ಕುದುರೆ ಯಾವ ಕಾರಣದಿಂದಲೋ ನನಗೆ ಜ್ಞಾಪಕವಿಲ್ಲ ದೈವಾದಿನವಾಯಿತು ಅದನ್ನು ನೆನೆದು ಕಣ್ಣೀರಿಡದವರಿಲ್ಲ ಸಜ್ಜನರಾಯರು ದೊಡ್ಡಪೇಟೆ ಚೌಕದ ಸಮೀಪದಲ್ಲಿರುವ ಅವರ ಈಗಿನ ಅಂಗಡಿಯನ್ನು ಕೊಂಡುಕೊಂಡು ಅದನ್ನು ಕಟ್ಟಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಿಸಿದೆ ಅದರಲ್ಲಿ ಒಂದು ವಿಕೆಟ ಪ್ರಸಂಗ ಕಟ್ಟಡದ ಕೆಲಸ ಇನ್ನೂ ಅರ್ಧಂಬರ್ಧವಾಗಿದ್ದಾಗ ಸಜ್ಜನ ರಾಯರು ರಾತ್ರಿ ಹೊತ್ತು ಅಲ್ಲಿಯ ಮಹಡಿಯ ಮೇಲೆ ಮಲಗಿಟ್ಟಿದ್ದರು ಒಂದು ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ನಂತರ ಅವರು ಅರೆನಿದ್ರೆಯಲ್ಲಿದ್ದಾಗ ಒಂದು ಭಯಂಕರವಾದ ಆರ್ತ ಅವರಿಗೆ ಕೇಳಿ ಅಯ್ಯೋ ಅಯ್ಯೋ ಎಂದು ರಾಯರಿಗೆ ಕೊಂಚ ದಿಗೀಲಾಯಿತು ಆದರೂ ಎದ್ದು ಬಂದು ಅಂಗಡಿಯ ಮಹಡಿಯ ಮೇಲಿನ ಕೈಸಾಲೆಯಲ್ಲಿ ನಿಂತು ಚೌಕದ ಕಡೆ ದೊಡ್ಡಪೇಟೆ ಚಿಕ್ಕಪೇಟೆಗಳು ಸೇರುವ ಕಡೆ ನೋಡಿದರು ಕಾಣಿಸಿದ್ದೇನು ಒಬ್ಬ ಮನುಷ್ಯ ವ್ಯಕ್ತಿ ಕಾಲಿನಿಂದ ತಡೆಯವರೆಗೂ ಉರಿಯುತ್ತಿದ್ದಾನೆ ಹಾಗೆ ನಿಂತಿದ್ದುದು ಒಂದೇ ನಿಮಿಷ ಮರು ನಿಮಿಷ ಆ ವ್ಯಕ್ತಿ ಸತ್ತು ಬಿದ್ದ ಯಾರು ಕನ್ನಡದ ಗ್ರಂಥ ಲೇಖಕರಾದ ಬಿದರೆ ಅಶ್ವಥನಾರಾಯಣ ಶಾಸ್ತ್ರಿಗಳೆಂಬುವರು ಈ ಶಾಸ್ತ್ರಿಗಳ ಮನೆ ಕಾಳಮನಗುಡಿಯ ಸಮೀಪದಲ್ಲಿ ಯಾವುದೋ ಸಂದಿಯಲ್ಲಿತ್ತಂತೆ ಏನಾಯ್ತೋ ಏನೋ ಆ ಮನುಷ್ಯ ತನ್ನ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಇಬ್ಬರು ಹೆಂಡಿರನ್ನು ಇಬ್ಬರು ಮಕ್ಕಳನ್ನು ಕಡದ್ ಕಡಿದು ಮಾಡಿ ತನ್ನ ಮೈಯಿಗೆ ಕಾಲಿನಿಂದ ತಲೆಯವರೆಗೂ ಮತ್ತೆ ಅದರ ಮೇಲೆ ಸೀಮೆಎಣ್ಣೆ ಸುರಿದುಕೊಂಡು ಅದಕ್ಕೆ ಬೆಂಕಿಯುರಿಯನ್ನು ತಾನೇ ಹತ್ತಿಸಿ ಹೊತ್ತಿಸಿಕೊಂಡು ಅಲ್ಲಿಂದ ಗೌರವಾಗಿ ಕೂಗಿಕೊಂಡು ಓಡಿ ಬಂದು ದೊಡ್ಡಪೇಟೆ ಚೌಕದಲ್ಲಿ ಬಿದ್ದು ದೇಹತ್ಯಾಗ ಮಾಡಿದ ಈ ಗೌರವದ ಅದರ ಮಾರನೆಯ ದಿನ ಸಜ್ಜನರಾಯಣ ನನಗೆ ಹೇಳಿದರು ಶಿವಶಿವ ಶಾಂತಂ ಪಾಪಂ ರಾಮಲಿಂಗ ಸ್ವಾಮಿಗಳು ಸಜ್ಜನರಾಯನಿಗೆ ಬಹುಶಃ ಅವರ ಚಿಕ್ಕ ವಯಸ್ಸಿನಿಂದ ಆಧ್ಯಾತ್ಮ ಭಕ್ತಿಯು ಸಹಜವಾಗಿ ಬಂದಿದ್ದಂತೆ ಕಾಣುತ್ತದೆ ಬೈರಾಗಿಗಳು ಸಾಧುಗಳು ಯತಿಗಳು ವಿರಕ್ತರು ಫಕೀರರು ಯೋಗಾಭ್ಯಾಸಿಗಳು ಇಂಥವರಲ್ಲಿ ತುಂಬಾ ಆಧರಣೆ ಅವಧೂತ ಮಹಾದೇವ ಶಾಸ್ತ್ರಿಗಳ ವಿಷಯವನ್ನು ಕುರಿತು ಬರೆಯುವಾಗ ಇದನ್ನು ಪ್ರಸ್ತಾವಿಸಿದ್ದೇನೆ ಅಧ್ಯಾಯ ಎಂಟು ಅಂತ ಮಹನೀಯರನ್ನು ಹುಡುಕಿ ಗುರುತು ಹಿಡಿದು ಆಶ್ರಯಿಸುವುದು ಸಜ್ಜನರಾಯರ ಸ್ವಭಾವ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಹಾಗೆಯೇ ರಾಮಲಿಂಗ ಸ್ವ ಸ್ವಾಮಿಗಳೆಂಬ ಒಬ್ಬ ವಿರಕ್ತ ಸ್ವಾಮಿಗಳ ಪರಿಚಯವಾಯಿತು ಆ ಪರಿಚಯವು ಭಕ್ತಿಯಾಯಿತು ಏಕಾಂತ ಭಕ್ತಿಯಾಯಿತು ಆ ಸ್ವಾಮಿಗಳು ತಮ್ಮ ಸ್ವಂತಕ್ಕಾಗಿ ಏನನ್ನು ಯಾರಿಂದಲೂ ತೆಗೆದುಕೊಳ್ಳುತ್ತಿದ್ದವರಲ್ಲ ಅತಿಶಯವಾದ ಪ್ರೀತಿಯಿಂದ ಭಕ್ತರು ಯಾರಾದರೂ ಒತ್ತಾಯ ಪಡಿಸಿದರೆ ಅವರು ತೆಗೆದುಕೊಳ್ಳುತ್ತಿದ್ದದ್ದು ಒಂದು ಬಾಳೆಹಣ್ಣು ಅಥವಾ ಒಂದು ಹಿಡಿಯರಳು ಒಂದು ಬಟ್ಟಲು ಹಾಲು ಇಷ್ಟನ್ನು ಮಾತ್ರ ಅವರ ವೈಯಕ್ತಿಕವಾದ ಚರಿತ್ರೆ ಯಾರಿಗೂ ತಿಳಿದಂತಿಲ್ಲ ಅವರು ಆಗಾಗ ಸಜ್ಜನ ರಾಯರಲ್ಲಿಗೆ ಬರುವರು ಅವರಿಗೂ ಸಜ್ಜನರಾಯರಿಗೂ ಏನು ಮಾತುಕತೆ ನಡೆಯುವುದು ಅದನ್ನು ಯಾರು ಅರಿಯರು ರಾಯರಿಗೆ ಪರಮ ಪ್ರಿಯರಾಗಿದ್ದ ಅವರ ಅಡಿಯಂದಿರಾದ ಮನಾಜಿ ರಾಯರಿಗೂ ಇದು ಗೋಪ್ಯವಾದ ಸಂಗತಿಯೇ ಆದರೆ ಆ ಸ್ವಾಮಿಗಳ ಉಪದೇಶದಂತೆ ಸಜ್ಜನರಾಯರು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವನ್ನು ಧರ್ಮಸ್ತ್ರವನ್ನು ಕಟ್ಟಿಸಿದರೆಂದು ಅವರಿವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಹಾಗಿದ್ದರೂ ಇರಬಹುದೆಂದು ತಿಳಿದಿದ್ದೇನೆ ಪರಿಷ್ಕಾರ ಸಜ್ಜನರಾಯರು ಯಾವ ಕೆಲಸವನ್ನು ಕೈಗೆ ತೆಗೆದುಕೊಂಡರೂ ಅದನ್ನು ಪರಿಷ್ಕಾರ ಕ್ರಮದಿಂದ ಮಾಡುತ್ತಿದ್ದರು ಅವರು ಕಟ್ಟಿಸಿದ ದೇವಾಲಯದಲ್ಲಿ ವಿಗ್ರಹಗಳನ್ನು ಕಂಬಗಳನ್ನು ಮಾತ್ರವೇ ನೆಲದ ಮೇಲಿನ ಹಾಸುಗಳನ್ನು ಮಂಟಪದಲ್ಲಿ ಹಾಸುಗಲ್ಲುಗಳನ್ನು ದಿನ ತೊಳೆಯಬೇಕು ಎಣ್ಣೆಯ ಜಿಡ್ಡು ಏನಾದರೂ ಇದ್ದರೆ ಅದನ್ನು ಉಜ್ಜಿ ಚುಕಟ್ಟು ಮಾಡಬೇಕು ಇದಕ್ಕಾಗಿ ತಿಂಗಳು ತಿಂಗಳು ಬೇಕಾಗುವ ಪಟಕ ಉಪ್ಪಿನ ಸರಬರಾಜಿ ಪೊರಕೆಗಳು ಗೋಣಿತಾಟಿನ ಬಟ್ಟೆ ಈ ಪರಿಕರಗಳಿಗೂ ಪಟ್ಟಿ ಮಾಡಿ ಎಷ್ಟಿಷ್ಟು ವಿನಿಯೋಗವಾಗತಕ್ಕದ್ದೆಂದು ಬರೆಯಸಿಟ್ಟರು ಅದರಂತೆ ಕೆಲಸ ನಡೆಯುತ್ತಿದೆಯೇ ಎಂದು ತಾವು ಅಲ್ಲಲ್ಲಿ ಕೈಯಿಟ್ಟು ನೋಡಿ ಪರೀಕ್ಷಿಸುವರು ದೇವಸ್ಥಾನಕ್ಕೆ ಜಾಗಬೇಕೆಂದು ದಿವಾನ್ ಮಿರ್ಜಾರ್ ಅವರಲ್ಲಿಯೂ ಇತರ ಅಧಿಕಾರಿಗಳಲ್ಲಿಯೂ ಅವರು ಪದೇ ಪದೇ ಹೋಗಿ ಬರಬೇಕಾಗಿತ್ತು ಆಗ ಅವರನ್ನು ನಾನು ಪದೇ ಪದೇ ಕಾಣುತ್ತಿದ್ದೆ ಜಾಗ ಮೇಲೆ ಕಟ್ಟಡಕ್ಕಾಗಿ ನಕಾಶೆ ತಯಾರಿಸಿದ್ದು ಕೆಲಸಗಾರರನ್ನು ನಿಯಮಿಸಿಕೊಂಡದ್ದು ಕಲ್ಲು ಇಟ್ಟಿಗೆಗಾರಿಗಳ ಏರ್ಪಾಡು ಈ ನಾನಾ ಕಾರುಬಾರಗಳನ್ನು ಅವರು ನಡೆಸಿದ್ದನ್ನು ನಾನು ನೋಡಿದ್ದೇನೆ ರೈಲು ಸ್ವಂತ ಕೈಯಿಂದ ಮುಟ್ಟಿ ನೋಡಿ ಅಜಮಾಯಶಿ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 ನಿಲ್ಲಿಸಿದರೆ ಗೋಪುರ ಕಟ್ಟುವುದಿಲ್ಲವೇ ದುಡ್ಡಿಲ್ಲ ಸ್ವಾಮಿ ಸುಬರಾಯರು ತಕ್ಷಣವೇ ಕೊನೆಯೊಳಗೆ ಹೋಗಿ ಬಂದು ಒಂದು ಮರುಕಾಸಿನ ಬಿಲ್ಲೆ ಅದರ ಒಂದು ಗುಡಿಗಾಸು ಇದನ್ನು ಮೇಜಿನ ಮೇಲೆ ಕುಕ್ಕಿದರು ಇದೇನು ದುಡ್ಡಿಲ್ಲವೆಂದಿರಲ್ಲ ತೆಗೆದುಕೊಳ್ಳಿ ಗೋಪುರ ಗೋಪುರವಿಲ್ಲದೆ ಗುಡಿಯನ್ನು ಎಷ್ಟು ದಿನ ನೋಡುವುದು ಸಜ್ಜನರೋ ಹೇಳಿದರು ಸ್ವಾಮಿ ಪುಣ್ಯಾತ್ಮರು ಲೋಕದಲ್ಲಿ ಯಾರು ಯಾರಿದ್ದಾರೋ ಅಂತವರೆಲ್ಲರಿಂದಲೂ ನಾನು ಹಣ ಬೀಳುತ್ತೇನೆ ಇದರಲ್ಲಿ ನನ್ನದೇನೂ ಇಲ್ಲ ನಿಮ್ಮಂತವರ ಪುಣ್ಯದಿಂದ ದೇವರ ಕಾರ್ಯಗಳು ನಡೆಯಬೇಕು ನಿಮ್ಮ ಈ ದುಡ್ಡಿನಿಂದಲೇ ಪುಣ್ಯ ಪುಣ್ಯ ಕಾರ್ಯ ಪ್ರಾರಂಭ ಇದು ನಡೆದ ಒಂದೆರಡು ತಿಂಗಳೊಳಗಾಗಿ ಗೋಪುರದ ಕೆಲಸ ಆರಂಭವಾಯಿತು ರಾಯರು ಮಡಿಯಟ್ಟು ಪತ್ನಿ ಸಮೇತರಾಗಿ ನಾಲ್ಕು ಬೀದಿ ತಿರುಗಿದರು ಜನರಿಗೆಲ್ಲ ಒಳ್ಳೆಯ ಕಾರ್ಯವನ್ನು ಅಷ್ಟು ಒಳ್ಳೆಯವರು ಪ್ರಾರಂಭ ಮಾಡಿದರಲ್ಲ ಎಂದು ಸಂತೋಷ ಸಮ ತೋರಿದ ಕಾಣಿಕೆಗಳನ್ನು ಅವರೆಲ್ಲ ರಾಯರ ತಟ್ಟೆಯಲ್ಲಿ ಹಾಕಿದರು ಆ ಕಾಣಿಕೆಗಳಿಗೆ ಬೆಲೆಯನ್ನು ಬ್ಯಾಂಕಿನ ದೃಷ್ಟಿಯಿಂದ ಕಟ್ಟತಕ್ಕದಲ್ಲ ಗಣಿತದ ದೃಷ್ಟಿಯಿಂದಲೂ ಅಲ್ಲ ಜನರ ಮನೋಭಾವದ ದೃಷ್ಟಿಯಿಂದ ಬಹುಜನರ ಪರಿಶುದ್ಧವಾದ ಭಕ್ತಿ ತಮ್ಮ ಪ್ರಯತ್ನದಲ್ಲಿ ಸೇರಬೇಕೆಂದು ಸಜ್ಜನ ರಾಯರ ಹಂಬಳ ಕೃತಕೃತ್ಯತೆ ಗೋಪುರದ ಕೆಲಸ ಮುಗಿದ ಮೇಲೆ ಕಲಶಸ್ಥಾಪನೆಯಾಗಿ ಸಂಪ್ರೋಕ್ಷಣೆ ನಡೆದ ದಿನ ಸಜ್ಜನರಾಯರನ್ನು ನೋಡಬೇಕು ಆಗ ಅವರ ಸಂತೋಷದ ಮೂರ್ತ ಸ್ವರೂಪರು ತುಂಬಾ ಆನಂದ ಮನುಷ್ಯ ಜೀವನದ ಸಾರಭಾಗವೆಂದರೆ ಆ ಸಂತೋಷ ಅಂತ ನಿರ್ಮಲವಾದ ಸಂತೋಷಕ್ಕಾಗಿ ಬದುಕಬೇಕು ಯಾರಿಗೆ ಆ ಸಂತೋಷ ದೊರೆತಿದೆಯೋ ಅವರೇ ಧನ್ಯರು ಒಂದು ದಿನ ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ಸಮಯದಲ್ಲಿ ಸಜ್ಜನ ರಾಯರು ನನ್ನ ಮನೆಗೆ ದಯ ಮಾಡಿಸಿದರು ನಾನವರನ್ನು ಬರಮಾಡಿಕೊಂಡು ಅವರು ಕುಳಿತ ಮೇಲೆ ಕೇಳಿದೆ ಏನು ರಾಯರೇ ಈ ಬಿಳಿಸಿ ಬಿಸಿಲಿನಲ್ಲಿ ಬರೋಣವಾಯ್ತಲ್ಲ ಉರಿ ಬಿಸಿಲು ಬಿಸಿಲಿದಲ್ಲಿ ಸ್ವಾಮಿ ಅದನ್ನು ಹೇಗಾದರೂ ತಡೆಯಬಹುದು ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದಿದೆಯಲ್ಲ ಅದರ ತಾಪಬಲವಾಗಿದೆ ನಿಮ್ಮನ್ನು ಒಂದು ಕೇಳಬೇಕು ಅನ್ನಿಸಿತು ಬಂದೆ ಏನು ರಾಯರೇ ಅಂತ ಕಳವಳ ನಿಮಗೆ ದೇವಸ್ಥಾನದ ಕೆಲಸ ಚೆನ್ನಾಗಿ ನಡೆದಿದೆಯಲ್ಲ ಸ್ವಾಮಿ ನಮ್ಮ ಹಿಂದೂ ಮತ ಉಳಿಯುತ್ತದೆಯೇ ಇದೇನು ಹೀಗೆ ಎನ್ನುತ್ತೀರಿ ಎರಡು ವರ್ಷದ ಹಿಂದೆಯಾದರೂ ಕೇಳಿದ್ದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಉಳಿಸುವ ಏರ್ಪಾಟು ಮಾಡಬಹುದಾಗಿತ್ತು ಅದು ಹೇಗೆ ಗುಳಿಸತ್ರ ಕಟ್ಟುವುದನ್ನು ಆಗ ನಿಲ್ಲಿಸಬಹುದಾಗಿತ್ತು ತಮಾಷೆ ಮಾಡುವೇಳಿ ಸ್ವಾಮಿ ನನಗೆ ಮನಸ್ಸಿನಲ್ಲಿ ಕಾತರವಾಗಿದೆ ರಾಯರೇ ನಿಮಗೆ ಕೇ ಭಯ ಹಿಂದೂ ಮತ ಶಾಶ್ವತವಾಗಿರತಕ್ಕದ್ದು ಅದಕ್ಕೆ ಎಂದಿಗೂ ಚ್ಯುತಿ ಬರಲಾರದು ಯಾರು ಯಾರು ಅಂತಾರೆ ಸ್ವಾಮಿ ಗುಡಿಗೆ ಯಾ ಹಾಕಿದೆ ದುಡ್ಡು ಅದಕ್ಕೆ ಬದಲಾಗಿ ಇನ್ನೇನಾದರೂ ಧರ್ಮ ಕಾರ್ಯ ಮಾಡಬಹುದಾಗಿತ್ತು ಸ್ಕೂಲೋ ಆಸ್ಪತ್ರೆಯೋ ಪಶುವೈದ್ಯ ಶಾಲೆಯೋ ಮಾಡಿದರೆ ಚೆನ್ನಾಗಿತ್ತು ಅನ್ನುತ್ತಾರೆ ಸ್ವಾಮಿ ಅದರಿಂದ ಮನಸ್ಸು ಕೊಂಚ ನೋಯುತ್ತದೆ ನಾನು ಸ್ಕೂಲು ವಿದ್ಯಾರ್ಥಿನಿಲೆಯ ಅದೆಲ್ಲ ಒಳ್ಳೆಯದೆ ಅದು ಕೆಟ್ಟದ್ದೆಂದು ಯಾರು ಹೇಳಿ ಹೇಳರು ಆದರೆ ಅದೆಲ್ಲಕ್ಕೂ ಮೂಲಭೂತವಾದದ್ದು ಭಗವಂತ ಭಗವಂತನಲ್ಲಿ ಗಂಬಿಕೆ ಇದ್ದರೆ ಆ ನಂಬಿಕೆಯಿಂದ ಹುಟ್ಟತಕ್ಕದ್ದು ಧರ್ಮ ಭಗವಂತನೇ ಇಲ್ಲವೆಂದರೆ ಧರ್ಮವೇಕೆ ನೀತಿ ನೀತಿ ಏಕೆ ನಮ್ಮ ಜೀವನ ಭಗವಂತನಲ್ಲಿ ಇಟ್ಟಿರುವ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನ ಅದರ ನಮ್ಮ ಕಳ್ಳಿಗೆ ಕಾಣಿಸುವ ವಸ್ತುವಲ್ಲ ಅದು ನಮ್ಮ ಕೈಗೆ ದೊರೆತಕ್ ದೊರಕತಕ್ಕದಲ್ಲ ಆದದ್ದರಿಂದ ಭಗವಂತನನ್ನು ನಾವು ಧ್ಯಾನ ಮಾಡುವುದಕ್ಕೆ ಏನಾದರೂ ಒಂದು ಗುರುತು ಬೇಕು ನಾವು ಆ ಗುರುತಿನ ಮೂಲಕ ಭಗವಂತನನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳುತ್ತೇವೆ ಆ ಗುರುತೇ ಗುಡಿ ಆದ್ದರಿಂದ ಮನುಷ್ಯನಿಗೆ ಭಗವಂತನ ಅವಶ್ಯಕತೆ ಎಷ್ಟು ಕಾಲ ಇರುತ್ತದೆಯೋ ಅಷ್ಟು ಕಾಲ ಗುಡಿಯ ಅವಶ್ಯಕತೆ ಇರುತ್ತದೆ ಗುಡಿಯೇ ಭಗವಂತನಲ್ಲ ಆದರೆ ಗುಡಿಯ ಮೂಲಕ ಭಗವಂತ ಇದು ಸಾಮಾನ್ಯ ಜನಗಳ ದಾರಿ ಶಾಶ್ವತ ವಸ್ತು ಮುಸಲ್ಮಾನರ ವಿಷಯದಲ್ಲಿಯೋ ಕಿರಸ್ತಾನರ ವಿಷಯಗಳಲ್ಲಿಯೋ ಕೂಡ ಇದು ಒಪ್ಪಬೇಕಾದ ಮಾತು ದೇವರನ್ನು ಬಿಟ್ಟರೆ ಮನುಷ್ಯನಿಗೆ ಜೀವನಾಧಾರವೇನಿದೆ ಜಮೀನು ಮನೆ ಬ್ಯಾಂಕಿನಲ್ಲಿ ಹಣ ಚಿನ್ನ ಇದನ್ನೆಲ್ಲ ನಂಬಿಕೊಂಡು ಮನುಷ್ಯ ಎಷ್ಟು ದಿನ ಬಿಡುತ್ತಾನು ಮಕ್ಕಳು ಮಡದಿ ಸ್ನೇಹಿತರು ಬಳಗ ಇವೆಲ್ಲ ಎಷ್ಟು ದಿನ ಇರುತ್ತವೆ ದೇವರೆಲ್ಲವೇ ಶಾಶ್ವತವಾದ ವಸ್ತು ಮನುಷ್ಯ ಎಷ್ಟು ಬಲಿಷ್ಠನಾದರೂ ಎಂತ ಬುದ್ಧಿವಂತನಾದರೂ ಅವನ ಶಕ್ತಿಗೂ ಸಂಪತ್ತಿಗೂ ಎಂದು ಒಂದು ದಿನ ಕೊನೆ ಬಂದೇ ಬರುತ್ತದಲ್ಲವೇ ಆಗ ತನ್ನ ಅಸಹಾಯಕತೆಯನ್ನು ಕಂಡುಕೊಂಡು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 ರು ಅದು ನನಗೆ ಅರ್ಥವಾಗಲಿಲ್ಲ ನಾನು ಕೇಳಿದೆ ಏನು ರಾಯರೇನು ಬೇಕು ಕೈ ತೋರಿಸಿ ಮೇಲು ಮಾತಿನಲ್ಲಿ ಸಣ್ಣ ಪುರುಕೆ ನನಗೆ ತುಂಬಾ ಆಶ್ಚರ್ಯವಾಯಿತು ಯಾತಕೆ ಎಂದೇ ಸ್ವಾಮಿ ಬ್ರಾಹ್ಮಣರ ಮನೆ ಉಪ್ಪಿಟ್ಟು ತಿಂದಾಗ ಒಂದೆರಡು ಕಾಳು ನೆಲದ ಮೇಲೆ ಬಿದ್ದಿರಬಹುದು ಬೊರಕೆ ಸಿಕ್ಕಿದರೆ ಅದನ್ನು ನಾನೇ ಬಡಿದು ನೀರು ಹಾಕಿ ಚೊಕ್ಕಟಪಡಿಸುತ್ತೇನೆ ನನಗಾದ ಆಶ್ಚರ್ಯವನ್ನು ವಾಚಕರು ಊಹಿಸಿದರು ಲಕ್ಷಾಧೀಶರಾಗಿದ್ದವರು ಮಹಾ ಧರ್ಮಿಷ್ಠರಾದವರು ನನ್ನಂತವರನ್ನು ನೂರು ಜನರನ್ನು ಕೈ ಕೆಳಗಿರಿಸಿಕೊಳ್ಳಬಹುದಾದವರು ಹೀ ಗುಂಟೆ ಅಂತರಂಗದ ಕುರಸು ನಾನು ಆಶ್ಚರ್ಯಪಟ್ಟದನ್ನು ನೋಡಿರ ಇರು ಸ್ವಾಮಿ ಮಹಾ ನನಗೆ ಇದು ಸಾಮಾನ್ಯವಾದ ಅಭ್ಯಾಸ ನನ್ನ ಸೋದರ ಮಾವ ವೆಂಕಟರಾಯರ ಅಂಗಡಿಯಲ್ಲಿ ನಾನು ಚಕರಿ ಮೊದಲು ಮಾಡಿದ್ದು ಸಾಯಂಕಾಲ ಎಂಟು ಗಂಟೆ ಆಗುತ್ತಲೇ ಅಂಗಡಿ ಬಾಗಿಲು ಮುಚ್ಚಿ ಜಮಖಾನ ದಿಂಬು ಎಲ್ಲ ಕೂಡ ಈ ಒಂದು ಕಣ ಕೂಡ ಧೂಳಿಲ್ಲದಂತೆ ಚೊಕ್ಕ ಮಾಡಿದ ಮೇಲೆ ಬಾಗಿಲು ಹಾಕತಕ್ಕದ್ದು ಮಾರನೆಯ ದಿನ ಬೆಳಿಗ್ಗೆ ಬಾಗಿಲು ತೆಗೆಯುತ್ತಲೇ ಎಲ್ಲಾ ಪಾಕಾಗಿ ಪಸಂದಾಗಿರಬೇಕು ಇದು ಅಂದಿನಿಂದ ನನಗೆ ರೂಡಿ. ಬ್ರಾಹ್ಮಣರ ಮನೆಯಲ್ಲಿ ನಾನು ಮಾಡಿದ ಮೈಲಿಗೆಯನ್ನು ನಾನು ತೆಗೆದುಹಾಕುವುದು ಕಷ್ಟವೇ ಬಿಡಿಬಿಡಿಸ್ವಾಮಿ ಈ ಸಂಗತಿಯ ಮೇಲೆ ವ್ಯಾಖ್ಯಾನ ಅವಶ್ಯವೇ ಇಲ್ಲವಷ್ಟೇ ಸಜ್ಜನರಾಯರು ಸ್ನೇಹ ತತ್ಪರರು ಉದಾರಿಗಳು ಅದಕ್ಕಿಂತ ಹೆಚ್ಚಾಗಿ ವಿನಯಶೀಲರು ಸಜ್ಜನರಾಯರನ್ನು ವಿದ್ವತ್ ಪಂಕ್ತಿಗೆ ಸೇರಿಸಬೇಕಾದಿಲ್ಲ ಆದರೆ ಸುಸಂಸ್ಕೃತ ಜನದ ಪಂಕ್ತಿಯಲ್ಲಿ ಅವರು ಉನ್ನತ ಮಟ್ಟದಲ್ಲಿರುವವರು ವಿದ್ವತ್ತಿಗಿಂತ ಮೇಲಾದದ್ದು ಸಂಸ್ಕೃತಿ ವಿದ್ವತ್ ಪುಸ್ತಕ ಪಾಂಡಿತ್ಯ ಸಂಸ್ಕೃತಿ ಎಂದರೆ ಜೀವನದ ಅಂತರಂಗದ ಸೊಗಸು